ಒಂಬತ್ತನೇ ತರಂಗ ಮರುದಿನ ವಾಮದೇವ ವಿಶ್ವಾಮಿತ್ರಿಬ್ಬರು ಮಹರ್ಷಿ ನಚಿಕೇತರ ಆಶ್ರಮಕ್ಕೆ ಹೋದರು ಅವರಿಗೆ ಇವರಿಬ್ಬರು ಬರುವರು ಎಂಬುದು ಗೊತ್ತಿರಬೇಕು ಅಂತೂ ಭಗವಾನರೇ ಆಶ್ರಮದ ಬಾಗಿಲಿಗೆ ಬಂದಿದ್ದಾರೆ ಬ್ರಹ್ಮವಿದ್ಯ ಸಂಪ್ರದಾಯ ಕರ್ತೃಗಳಾಗಿ ಒಬ್ಬರಾದ ನಚಿಕೇತರ ಆಶ್ರಮವೆಂದರೇನು ಸಾಮಾನ್ಯವೇ ಬ್ರಹ್ಮವಿತ್ತುಗಳು ಬ್ರಹ್ಮಜ್ಞರು ಬ್ರಹ್ಮಿಷ್ಠರು ಬ್ರಾಹ್ಮಣರು ಬೇಕಾದ ಹಾಗೆ ಇದ್ದಾರೆ ಎಲ್ಲರ ಎಲ್ಲರೂ ಉಪನಿಷ್ ಉಪನಿಷತ್ ಪಾರಾಯಣ ಮಾಡುತ್ತಾ ಇವರನ್ನು ಪ್ರತೀಕ್ಷೆ ಮಾಡುತ್ತಿದ್ದಾರೆ ಆಕಾಶ ಮಾರ್ಗದಲ್ಲಿ ಬಂದು ಇಬ್ಬರು ಅಶ್ರಮೋಪಾಂತದಲ್ಲಿ ಇಳಿದರು ಅಲ್ಲಿದ್ದ ಮೃಗಪಕ್ಷಿಗಳೇ ಸಂಭ್ರಮವಾಗಿ ಇವರ ಬರವನ್ನು ಉದ್ಘೋಷಿಸುತ್ತಾ ಆಶ್ರಮದ ಬಾಗಿಲಿಗೆ ಕರೆದು ಕರೆದೊಯ್ದವು ಅಲ್ಲಿದ್ದ ಮರಗಡೆಗಳು ಸಹ ತಮ್ಮ ತಮ್ಮ ಹೊಸತನವನ್ನು ಮೆರೆದು ಹೊಸಬಟ್ಟೆಯಿಟ್ಟ ಹಣೆಹಣ್ಣುಗಳಂತೆ ಅವರಿಗೆ ಸ್ವಾಗತವನ್ನು ನೀಡಿದವು ಮಗುಲಲ್ಲಿ ಹರಿಯುವ ಭಾಗಿರಥಿಯೂ ಕೂಡ ಮಂಜುಳನಾದದಿಂದ ಮಂಗಳ ಗೀತಗಳನ್ನು ಪಾಡಿದಳು ಭಗವಾನ್ ನಚಿಕೇತರೆ ಇಬ್ಬರು ಕೊಟ್ಟು ಕರೆದುಕೊಂಡು ಅವರನ್ನು ಅತಿಥಿ ಗೃಹದಲ್ಲಿ ಇರಿಸಿದರು ಪರಸ್ಪರ ಮಧುಪರ್ಕದಾನದಿಂದ ಅತಿಥಿಗಳ ಪೂಜೆಯು ಮುಕ್ತಾಯವಾಯಿತು ಎಲ್ಲರನ್ನೂ ಬೀಳ್ಕೊಟ್ಟು ನಚಿಕೇತರ ಬರೇ ಉಳಿದರು ಅತಿಥಿಗಳಿಗೆ ಆಯಾಸವಾಗಿಲ್ಲದೇ ಇದ್ದರೆ ಸ್ನಾನಾದಿಗಳಿಗೆ ಏಳಬಹುದು ಎಂದು ಉಪಚಾರವಾಗಿ ಅವರಿಗೆ ಸ್ನಾನಾದಿಗಳನ್ನು ಮಾಡಿ ತಮ್ಮ ಅಗ್ನಿಗೃಹಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ವಾಮದೇವನನ್ನು ಸಾಕ್ಷೀಕರಿಸಿಕೊಂಡು ಬ್ರಹ್ಮರ್ಷಿಗಳಿಗೆ ಅಗ್ನಿವಿದ್ಯೆ ಬ್ರಹ್ಮವಿದ್ಯಗಳಲ್ಲಿ ಯಾವುದು ಬೇಕಾದರೂ ಅದನ್ನು ತೆಗೆದುಕೊಳ್ಳಬಹುದು ಸಮ್ಮತವಾದಲ್ಲಿ ಎರಡನ್ನೂ ಅಂಗೀಕರಿಸಬಹುದು ಆದರೆ ಉಪದೇಶವಾಗಿ ಅಲ್ಲ ದಾನವಾಗಿ ಭಗವಾನ್ ವಿಘ್ನೇಶ್ವರನ ಅಪಣೆಯಾಗಿದೆ ಎಂದರು ವಿಶ್ವಾಮಿತ್ರ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗಿದೆ ಭಗವಾನರು ತನಗೆ ವಾಮದೇವನೊಡನೆ ಸರಿಸಮವಾಗಿ ಮತಪ್ರಕಾಧಿಗಳನ್ನು ಕೊಟ್ಟದ್ದು ತನ್ನನ್ನು ಬ್ರಹ್ಮರ್ಷಿಯನ್ನು ಸಂಬೋಧಿಸಿದ್ದುದು ಆತನಿಗೆ ಬ್ರಹ್ಮಾನಂದವನ್ನು ಕೊಟ್ಟು ತನ್ನ ಜನ್ಮ ಸಾರ್ಥಕವಾಯಿತೆಂದು ಕೃತ ಕೃತ್ಯ ಭಾವವನ್ನು ತಂದಿತ್ತಿವೆ ಆತನಿಗೆ ಏನು ಹೇಳಬೇಕೆಂದು ತೋರದೆ ಹೋಗಿದೆ ಮೂಕಂತಾಗಿದ್ದಾನೆ ಅದನ್ನು ಕಂಡು ವಾಮದೇವನೇ ಮಾತನಾಡಿದನು ಭಗವಾನರು ತ್ರಿಕಾಲಗ್ನರು ಹೃದಯ ಗ್ರಂಥಿ ವಿಚ್ಛೇದ ಸಂಪ್ರದಾಯವನ್ನು ಭಗವಾನ್ ವೈಷ್ಣವಿಂದ ಮಹಾನುಭಾವರು ತಾವು ಈ ಮಹಾವಿದ್ಯೆಗಳನ್ನು ಕೊಡುವನೆಂಬ ಮಾತದಿಂದಲೇ ಆತನು ತೃಪ್ತನಾಗಿ ಆನಂದ ಪರಾಕಾಷ್ಠ ದೃಶೆಗೆ ಬಂದಿದ್ದಾನೆ ಇನ್ನು ಉಳಿದಿರುವುದೇ ನಮ್ಮಂತಹರು ಕೊಡುವೆನೋ ಎಂದು ಸಂಕಲ್ಪಿಸಿದಾಗಲೇ ಆ ವಿದ್ಯೆಗಳು ಆ ಪಾತ್ರವನ್ನು ಸೇರಿ ಅನುಗ್ರಹ ಮಾಡುವು ಆದ್ದರಿಂದ ಯಾವುದೇ ಬೇಕು ಎಂದು ಆತನನ್ನು ಕೇಳಿಕೊಡುವುದಕ್ಕಿಂತ ಪ್ರಧಾರ್ಥಗಳಾದ ತಾವು ತಮಗೆ ಅಪ್ಪಣೆಯಾಗಿರುವಂತೆ ಉಭಯ ವಿದ್ಯೆಗಳನ್ನು ಅಲಂಕರಿಸಿ ಈತನನ್ನು ಸಮಲಂಕರಿಸೋಣ ಎಂದು ಹೇಳಿದನು ಭಗವಾದರಿಗೆ ಯಾತು ಸೊಗಸಿತು ವಸಿಷ್ಠರ ಶಿಷ್ಯರಲ್ಲದೆ ಇತರರಿಗೆ ಈ ವಿನಯದಲ್ಲಿ ಬರಬೇಕು ಅಂತೂ ವಾಮದೇವರು ಉಭಯ ವಿದ್ಯೆಗಳನ್ನು ಕೊಡಿ ಲೋಭಿಗಳಾಗಬೇಡಿ ಎಂದು ಅಪ್ಪಣೆ ಮಾಡಿದರು ಆಗಲೇ ವಾಸಿಷ್ಠರ ಅಪ್ಪಣೆ ಮುಖ್ಯ ಭಗವಾನ್ ಯಜ್ನೇಶ್ವರನ ಕೃಪೆಯ ವಿಶ್ವಾಮಿತರಿಗೆ ತಾನೇ ತಾನಾಗಿರಲು ಕೃಪೆಯ ಹೊತ್ತು ವಿಶ್ವಾಮಿತರಿಗೆ ತಾನಾಗಿರಲು ಏನನ್ನು ತಾನೇ ಲಭ್ಯವಾಗುವುದಿಲ್ಲ ವಿಶ್ವಾಮಿತ್ರರ ಮುಖವನ್ನು ನೋಡಿದರು ಆತನು ಎದ್ದು ಕೈ ಮುಗಿದಿಕೊಂಡು ನಾನು ಎಷ್ಟೇ ಆಗಲಿ ತಮ್ಮ ಅನುಗ್ರಹಕ್ಕೆ ಸೇರಿದವನು ನಮಸ್ಕಾರ ಮಾಡಿದನು ಭಗವಾನ ಕೈ ಹಿಡಿದು ಮೇಲಕ್ಕೆತ್ತಿ ಬೆಂಕಿಯಲ್ಲಿ ದೊಡ್ಡದು ಯಾವುದು ಚಿಕ್ಕದು ಯಾವುದು ಎಲ್ಲಾ ವ್ಯತ್ಯಾಸಗಳು ಬೆಂಕಿ ಆಗುವವರೆಗೆ ಆದ ಮೇಲೆ ತಾರತಮ್ಯವಿಲ್ಲ ಅಲ್ಲಿ ತಾರತಮ್ಯವನ್ನು ಕಾಣುವುದು ಕಾರ್ಯಾನುಗುಣವಾಗಿ ಅದಿರಲಿ ಗೌರವಕ್ಕೆ ನಾವು ಎಷ್ಟೋ ಎಷ್ಟೋ ಎಷ್ಟು ಪಾತ್ರರು ನೀವು ಅಷ್ಟೇ ಪಾತ್ರರು ತಾವು ಗೋತ್ರ ಪ್ರವರ್ತಕರಾಗಿರುವ ತಾವೂ ಗೋತ್ರ ಪ್ರವರ್ತಕರಾಗುವಿರಿ ಆಗಲೇ ಮಂತ್ರಪತಿಗಳು ಆಗಿರುವ ಆಗಲೇ ಮಂತ್ರಪತಿಗಳು ಮಂತ್ರದೃಷ್ಟರೂ ಆಗಿರುವ ವೇದ ಪುರುಷನು ತಮ್ಮಿಂದ ಅಪಾರ ಸೇವೆ ತೆಗೆದುಕೊಳ್ಳಲು ಕಾಧಿರುವನು ತಾವು ಗೌರವಕ್ಕೆ ಪಾತ್ರರಾದರೆ ತಾವು ಭವಿಷ್ಯದ ಅರ್ಥದ ಸಂಪತ್ತಿನಿಂದ ಗೌರವರು ವಿಶ್ವಾಸದಿಂದ ನುಡಿದು ಮಗ್ಗುಲಲ್ಲಿ ಬೇರೊಂದು ಕೃಷ್ಣಾ ಜೀರ್ಣದ ಮೇಲೆ ಕುಳಿತರು ನಚಿಕೇತರು ಮಾಡಿ ಸುನಾಮ ವಿಖ್ಯಾತವಾದ ಅಗ್ನಿದೇವಿಯನ್ನು ದಾನ ಮಾಡಿದರು ಯಜ್ಞೇಶ್ವರನು ಕೃಪೆ ಮಾಡಿ ತನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿ ಬ್ರಹ್ಮಂಡವೆಲ್ಲವನ್ನೂ ತಾನು ಧರಿಸುವ ಮರ್ಮವನ್ನು ತೋರಿಸಿ ಬ್ರಹ್ಮಿ ಇದು ಈ ಲೋಕ ಇದು ಈ ಲೋಕ ಎಂದು ಚತುರ್ದಶ ಲೋಕಗಳನ್ನು ನಾಮನಿವೇಶ ಪೂರ್ವಕವಾಗಿ ತೋರಿಸಿ ಇನ್ನು ನಿನಗೆ ಈ ವಿದ್ಯೆಂತು ಎಂಬುದನ್ನು ಸಾವಧಾನವಾಗಿ ತಿಳಿದುಕೋ ಮುಂದೆ ಈ ಮಹಾನ್ ಭಾವದಿಂದ ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡು ಅರ್ಪಣೆ ಕೊಟ್ಟನು ನಚಿಕೇತರು ಯಜ್ಞೇಶ್ವರನು ವಿಶ್ವಾಮಿತ್ರದಲ್ಲಿ ವಹಿಸಿರುವ ಆಧಾರವನ್ನು ಕಂಡು ಪರಮಸಂತುಷ್ಟರಾಗಿ ಅಯ್ಯ ಈ ದೇವತಾನುಗ್ರಹವನ್ನು ಸಂಪೂರ್ಣವಾಗಿ ಸಾಧಿಸಿ ಸಾಧಿಸಿರುವ ಸಾಧಿಸಿರುವವರೇ ಬ್ರಹ್ಮವಿದ್ಯಾಧಿಕಾರಿಗಳು ಇಂತಹವರು ಸಿಕ್ಕಿ ಅವರಿಗೆ ವಿದ್ಯಾದಾನ ಮಾಡಿದರಲ್ಲದೆ ನಾವು ಋಷಿಋಣವನ್ನು ತಿಳಿಸಿದಂತಾಗುವುದಿಲ್ಲ ಇಂದಿಗೆ ನಾನು ಪೃಥಾರ್ಥನಾದ ಹಾಗಾಯಿತು ನಿಮ್ಮಂತಹ ಅಧಿಕಾರಿಗಳು ಜನ್ಮದಲ್ಲಿ ಒಬ್ಬರಾದರೂ ಸಿಕ್ಕುವರೋ ಇಲ್ಲವ ಎಂದು ಮನಃಪೂರ್ವ ಮನಃಪೂರ್ವಕವಾಗಿ ಹೋಗುತ್ತಾ ಆಚಮನ ಮಾಡಿ ಮತ್ತೊಂದು ವಿದ್ಯೆಯನ್ನು ಕೊಡಲು ಸಿದ್ಧರಾದರು ವಿಶ್ವಾಮಿಥನು ಆಚಮನ ಶುದ್ಧವಾಗಿ ವಿದ್ಯಾಗ್ರಹಣಕ್ಕೆ ಸಿದ್ಧನಾದನು ಅವರು ಪ್ರಣವೋಚ್ಛಾರ ಮಾಡುತ್ತಿದ್ದ ಹಾಗೆಯೇ ವಿಶ್ವಾಮಿಥನಿಗೆ ದೇಹವೆಲ್ಲ ಏಕಾಗ್ರತೆಗೆ ಬಂದು ತಾನು ಹಣ್ಣಿನೊಳಗಿನ ಓಟೆಯಂತೆ ದೇಹಗಳು ಪ್ರತ್ಯೇಕನು ದೇಹದಿಂದ ಪ್ರತ್ಯೇಕನು ಎಂಬ ಅನುಭವವು ಬಂದಿತು ಶಾಂತಿ ಪಾಠವನ್ನು ಹೇಳುತ್ತಿದ್ದಾಗೆ ದೇಹದಲ್ಲಿ ಸರ್ವಾಂಗಗಳಲ್ಲೂ ಅಮೃತೀಕರಣವಾಗಿ ಎಲ್ಲಕ್ಕೂ ಹೊಸದೊಂದು ಜೀವ ಬಂದಂತಾಗಿ ಬ್ರಹ್ಮವಿದ್ಯೆಯನ್ನು ಧರಿಸುವುದಕ್ಕೋಸ್ಕರವೂ ನವೋ ಚೇತನವನ್ನು ವಹಿಸಿದಂತಾಯಿತು ನಚಿಕೇತರೆ ಮುಖದಿಂದ ಹೊರ ಹೊರಟದು ಬರಿಯ ಶಬ್ದಗಳಲ್ಲ ಆಯಪಿಂಡಗಳೆಂಬಂತೆ ವಿಶ್ವಾಮಿ ತನ ಹೃದಯದಲ್ಲಿ ಹಿಡಿದು ದೇಹದಲ್ಲಿ ಮನೆ ಮಾಡಿ ಕುಳಿತುಕೊಂಡು ಆತನ ವಾಕು ಪಲ್ಲವಿಸಿ ಬೆಳೆಯಿತು ಏನೋ ಒಂದು ಹೊಸದಾಗಿ ಕಂಡರೂ ಬೋಧವಾಗುತ್ತಿರುವ ಚೇತನವೇ ತನ್ನೊಳ್ಳ ತನ್ನೊಳಹುಕ್ಕುವ ತನ್ನಲ್ಲಿದ್ದ ಚೇತನವನ್ನು ಪ್ರಬುದ್ಧಗೊಳಿಸಿ ಆತನು ಅದನ್ನು ಲೋಕದಲ್ಲೆಲ್ಲ ಹರಿ ಆಯಿತು ಘನವಾಗಿ ಒಂದು ಪಿಂಡದಂತ ಇದ್ದ ತಾನು ಎಂಬುದೊಂದು ಭಾವವು ಅಗ್ನಿಪುಟದಿಂದ ಧೂಮವಾಗಿ ಲೋಕ ಲೋಕಾಂತರ ಬ್ರಹ್ಮಾಂಡಗಳನ್ನೆಲ್ಲ ವ್ಯಾಪಿಸಿದಂತಾಯಿತು ತಾನು ಏಕಾಂತವಾಗಿ ಗವಿಯಲ್ಲಿ ಕುಳಿತು ಪಂಚಕ ದರ್ಶನಾದಿ ವ್ಯಾಪಾರ ಮಗ್ನಾದಾಗ ಋತ್ವಿಜನಾಗಿ ತನ್ನಿಂದ ಎದ್ದು ಹೋಗಿ ಸ್ನಾನಾಹಿಕಗಳನ್ನು ಮಾಡಿಬರುತ್ತಿದ್ದ ಆ ರೂಪವು ಇಂದು ಇಂದಿಯ ಗೋಚರ ಗೋಚರವೆಂಬುವಷ್ಟು ಸೂಕ್ಷ್ಮವಾಗಿ ಬ್ರಹ್ಮಾಂಡವನ್ನೆಲ್ಲ ಆವರಿಸುತ್ತಿರುವುದನ್ನು ತಾನು ಹಿಂದೆ ದರ್ಶನ ಮಾಡಿದ ಕಾಲಪುರುಷನನ್ನು ವ್ಯಾಪಿಸಿ ಅಥವಾ ಆತನನ್ನು ಭೇದಿಸಿಕೊಂಡು ಆತನ ಒಳ ಹೊರಗನೆಲ್ಲ ಬಳಸಿಕೊಂಡು ಆತನನ್ನು ಒಂದು ಮಗುವಿನಂತೆ ಎತ್ತಿಕೊಳ್ಳುವುದನ್ನು ಆ ಮಹಾನುಭಾವನು ಕಂಡನು ವಿಶ್ವಾಮಿತನು ಜಾಗೃತಿಯಲ್ಲಿ ನಡೆದಂತೆ ಆಗುತ್ತಿರುವ ಈ ವ್ಯಾಪಾರವೆಲ್ಲ ವಾಮದೇವನಿಗೆ ಕನಸಾಗಿ ಕಾಣುತ್ತಿದೆ ದೇಹ ದೇಶಕ್ಕೆ ರಸ್ವವಾಗಿ ಅದರ ಹೊರಗಿನ ಯಾವುದೋ ಒಂದು ಪದಾರ್ಥವು ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡು ಆತನು ಧರಿಸುತ್ತಿರುವ ಧರಿಸುವಂತೆಯೂ ತಾನು ಎಂಬುದು ಅದರದೊಂದು ಅಂಶವಾಗಿ ತಾನೇ ಬೇಕೆಂದು ಒಂದು ಆಕಾಶಕೋಶವನ್ನು ಸೇರಿಕೊಂಡು ಇರುವಂತೆ ಇರುವಂತೆಯೂ ಭಾಸವಾಯಿತು ನಚಿಕೇತರು ವಿದ್ಯಾದಾನ ಕರ್ಮಗಳನ್ನು ಸಾಂಗವಾಗಿ ನೆರವೇರಿಸಿದರು ವಿಶ್ವ ವಾಮದೇವನು ಪ್ರಕೃತಿ ಸ್ಥನಾದನು ನಚಿಕೇತರು ಅವರಿಬ್ಬರ ಸಾಮರ್ಥ್ಯರು ಬಹು ಸಂತೋಷಪಟ್ಟರು ಅಯ್ಯ ನಮ್ಮ ಗುರುಗಳು ಈ ದಿನ ಸಂತುಷ್ಟರಾದರು ಅವರು ನನ್ನಲ್ಲಿ ಇಟ್ಟಿದ್ದ ಈ ನಿಕ್ಷೇಪವು ಇಂದು ಸತ್ಪಾದ ಸತ್ಪಾತ್ರದಲ್ಲಿ ವಿನಿಯೋಗವಾಗಿ ಅವರ ಸಂಕಲ್ಪವು ಈಡೇರಿತಂದು ನಾನೂ ಕೃತಾರ್ಥನಾದನು ಈಗ ನಿಮಗೆ ದರ್ಶನವಾದುದು ಜ್ಞಾತೃ ದೇಹದಲ್ಲಿಯೂ ಕುಳಿತು ಕೆಲಸ ಮಾಡುತ್ತಿರುವ ಪ್ರತ್ಯೇಕಾತ್ಮಿನೀತನು ಇನ್ನು ಮುಂದೆ ಇದನ್ನು ಬೆಳೆಸಿಕೊಂಡು ವೃಷ್ಟಿ ಸಮಷ್ಟಿಗಳಲ್ಲಿ ಆತ್ಮದರ್ಶನ ಮಾಡಿ ಕೃತಾರ್ಥರಾಗಿರಿ ಎಂದು ಆಶೀರ್ವಾದಿಸಿದರು